ಸಕ್ತ್ಮಕತ್ಯ ವಿಷ್ಣೋರ್ವ್ಯಸ್ತಮಸ್ತ ಸಕಲಗುಣನವರ್ವೋಷ್ಯಪೀದ ಪೂರ್ಣಾನಯೋ ಯೋ ಗುರುರಿ ಪರಮಶ್ಚಿಂತ ಮಹಂತಂ ಜನ್ಮಸ್ತೋನ್ಮಯಿತರತಚೇಷ್ಞಸ್ವರ ತೇನೆ ಬ್ರಹ್ಮಹೃದಿ ಕವಯ ಮುಹ್ಯಂತಿ ಸೂರಯಃ ತೇಜೋವಾರಿಮೃತಿಯ ವಿಮಯ ಯತ್ರಿ ಸರ್ಗೋಮೃಷ್ನಾ ಸ್ವೇನ ಸದಾ ನಿರಸ್ತಕಂ ಸತ್ಯಂ ಪರಂಧೀಮ वैराग्य ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡಮೂಕೋಪಿ ವಗ್್ಮೀ ಜಡಮತಿರಿ ಜಂಟು ಜಾತೆಮೂಲ ಸಕಲವಚನಚೇತೋದೇವತಾರತೀ ಸಹ ಮಮ ವಚಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯು ಭಂತಹಿ ನೌಮಿನ್ಯಸುತೃಜಯಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ದುವಿಧಾಕಮಿಖರನ್ ಶ್ರೀವಾಜಾನಿ ವಂದೇ ಹಂಸಪರನ್ ರಘೂತ್ತಮಗುರೂನ್ ವೈದಗ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸಧ್ಯಾನಪ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಸುಧಾರ್ರಾಹ್ಮಣ ಉಚ ಪರಿಗ್ರಹೋಯ್ ದುಖಾ ಯತ್ ಪ್ರಿಯತಮ್ ಅಂತತ ಸುಖಮಾಪ್ನೋತಿ ತದ್ವಿನ್ಯಸ್ತ್ವಕಿಂಚನಃ ಕುರರ ಅನ್ನುವ ಹೆಸರಿನ ಒಂದು ಪಕ್ಷಿ ಮೀನುಗಳನ್ನು ತಿನ್ನುವಂತಾ ದೊಡ್ಡದಾದ ಪಕ್ಷಿ ಕಡಲಹದ್ದು ಅಂತ ಅದನ್ನು ಕನ್ನಡದಲ್ಲಿ ಕರೀತಾರೆ ಅಂತಹ ಕುರರ ಪಕ್ಷಿ ಮಾಂಸ ಭಕ್ಷಣ ಮಾಡುವಂತಹ ಮೀನುಗಳನ್ನು ತಿನ್ನುವಂತಹ ಪಕ್ಷಿ ಅದನ್ನು ನೋಡಿದಾಗ ನನಗೊಂದು ತಿಳಿದು ಬಂತು ಅಂತ ಹೇಳಬೇಕಾಗಿದೆ ಅವಧೂತರಿಗೆ ಪರಿಗ್ರಹೋಯಂ ದುಃಖಾಯ ಎತ್ ಪ್ರಿಯತಮೃಣ ಜನರಿಗೆ ಯಾವುದು ಬಹಳ ಪ್ರಿಯತಮವಾದದ್ದೋ ಆ ವಸ್ತುವನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಇದು ಬಹಳ ದುಃಖ ಸಾಧನವಾದದ್ದು ಎಲ್ಲರಿಗೂ ಬೇಕಾದದ್ದನ್ನು ನಮ್ಮ ಹತ್ತಿರ ನಾವು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಬಹಳ ಜನರಿಗೆ ಅದರ ಮೇಲೆ ಕಣ್ಣಿದೆ ಅಂತ ಗೊತ್ತಾದರೆ ಅದನ್ನು ಬಿಟ್ಟುಬಿಡೋದು ಒಳ್ಳೆಯದು ನಮ್ಮ ಮೇ ನಮ್ಮ ಮೇಲೆ ಅವರಿಗೆ ಇನ್ನೇನು ದ್ವೇಷ ಇಲ್ಲ ಕೇವಲ ಆ ವಸ್ತು ಅವರಿಗೆ ಬೇಕು ಅದಕ್ಕಾಗಿ ನಮ್ಮನ್ನು ಪೀಡಿಸ್ತಾರೆ ಹಾಗಾದರೆ ಆ ವಸ್ತುವನ್ನು ನಾವು ದೂರ ಇಟ್ಟುಬಿಟ್ರೆ ನಾವು ಸುಖವಾಗಿರ್ಬೋದು ಅಂತತ ಸುಖಮಾಪ್ನೋತಿ ತದ್ ವಿದ್ವಾನ್ ಅಕಿಂಚನಃ ಯಾವ ವ್ಯಕ್ತಿ ತದ್ವಿದ್ವಾನ್ ವಿದ್ವಾನ್ ಇನ್ನೊಬ್ಬರಿಗೆ ಬೇಕಾದ ವಸ್ತುಗಳನ್ನು ನಮ್ಮಲ್ಲಿ ಇಟ್ಟುಕೊಂಡರೆ ನಮಗೆ ಅದರಿಂದ ದುಃಖ ಅನ್ನುವ ತತ್ವವನ್ನು ತಿಳಿದು ಅಂತತಃ ಅಕಿಂಚನಹ ಕೊನೆಗೆ ಅದನ್ನು ಬಿಟ್ಟು ತಾನು ಅಕಿಂಚನನಾದರೆ ಸುಖಮಾಪ್ನೋತಿ ಹಾಗಾದರೆ ಇದನ್ನು ಮೊದಲಿಗೆ ತಿಳಿದುಕೊಂಡು ಮೊದಲಿಗೆ ಅಕಿಂಚನಾದರೆ ಪೂರ್ವತಃ ಏ ಅಕಿಂಚನ ಸುಖಮಾಪ್ನೋತಿ ಇತಿ ಕಿಮು ಮೊದಲು ವಸ್ತುವನ್ನು ಇಟ್ಟುಕೊಂಡು ಎಲ್ಲರೂ ಬಯಸಿದಾಗ ಅದಕ್ಕಾಗಿ ತನ್ನನ್ನು ಪೀಡಿಸಿದಾಗ ದುಃಖವಾಯಿತು ಅಂತ ತಿಳಿದು ಆಮೇಲೆ ಬಿಡುವುದಕ್ಕಿಂತಲೂ ಮೊದಲಿಗೆ ಬಿಡೋದು ಇನ್ನು ವಾಸಿ ಅಂತ ನಾನು ತಿಳಿದೆ ಪ್ರಸಂಗ ಏನಾಯಿತು ಸಾಮಿಷಂ ಕುರರಂ ಜಘ್ನು ಬಲಿನೋಯೇ ನಿರಾಮಿಷಾ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ ಆ ಕುರರ ಪಕ್ಷಿ ಹದ್ದು ಕಡಲಹದ್ದು ಮೀನು ತಿನ್ನುವ ಪಕ್ಷಿ ತಾನು ಬಾಯಿಯಲ್ಲಿ ಒಂದು ಮೀನದ ಮಾಂಸವನ್ನು ಹಿಡಿದುಕೊಂಡು ಹೋಗ್ತಾ ಇತ್ತು ಇನ್ನುಳಿದ ಪಕ್ಷಿಗಳೆಲ್ಲ ಇದೇ ತರಹದ ಕುರರ ಪಕ್ಷಗಳು ಇದ ಇದಕ್ಕಿಂತಲೂ ಪ್ರಬಲವಾಗಿ ಪುಷ್ಟವಾದ ಪಕ್ಷಗಳು ಇದನ್ನು ಬೆನ್ನು ಹತ್ತಿ ಇದನ್ನು ಹೊಡೆದು ಆ ಮಾಂಸವನ್ನು ಇಸಿದುಕೊಳ್ಳಬೇಕು ಅನ್ನುವ ಪ್ರಯತ್ನ ಮಾಡ್ತಾ ಇರುವಾಗ ಈ ಮಾಂಸಕ್ಕಾಗಿ ಇಷ್ಟು ಪಕ್ಷಿಗಳು ನನ್ನನ್ನು ಹಿಂಸೆ ಮಾಡ್ತವೆ ಅಂತ ತಿಳಿದು ಆ ಮಾಂಸವನ್ನು ಕೆಳಗೆ ಬಿಟ್ಟಿದೆ ಎಲ್ಲ ಪಕ್ಷಿಗಳು ಮಾಂಸದ ಹತ್ತಿರ ಹೋಯಿತು ಇದು ಅನಾಯಾಸವಾಗಿ ನಿಶ್ಚಿಂತವಾಗಿ ಒಂದು ಗಿಡದಲ್ಲಿ ಹೋಗಿ ಕುಳಿತಿದೆ ಅದನ್ನು ನೋಡಿ ನಾನು ಅಂದ್ಕೊಂಡೆ ಹಾಗಾದರೆ ಎಲ್ಲ ಜನಗಳಿಗೆ ಬಹಳ ಬೇಕಾದ ವಸ್ತುವನ್ನು ನಾವು ಇಟ್ಕೊಳ್ಳೇಬಾರದು ಅಂತ ಪುರಂದರದಾಸರ ಕಥೆಯಲ್ಲಿ ಕೇಳಿದ್ದೀರಲ್ಲ ಎಲ್ಲವನ್ನ ಬಿಟ್ಟರೂ ಒಂದು ಬಂಗಾರದ ಛಾಲೆಯನ್ನು ಸರಸ್ವತಿ ಬಾಯಿಯವರು ಇಟ್ಕೊಂಡಿದ್ದರಂತೆ ಯಾಕೋ ಭಯ ಯಾಕೋ ಭಯ ಅರಣ್ಯದಲ್ಲಿ ಹೋಗುವಾಗ ಅಂತ ಏನು ಭಯ ಆಗಲಿಕ್ಕೆ ಏನಿದೆ ಏನು ನಮ್ಮಲ್ಲಿ ಅಡವಿ ತುಳಸಿ ಮಾಲೆಗಿನ್ನು ಯಾವ ಥರ ಅಂತ ಏನಾದರೂ ನೀನು ಇಟ್ಕೊಂಡಿರಬೇಕು ಇಲ್ಲ ಎಲ್ಲಿಯೋ ಮಧ್ಯದಲ್ಲಿ ಇದ್ದರೆ ಒಂದು ಕುಳಿಲಿಕ್ಕೆ ನೀರಿಗಿರಲಿ ಅಂತ ಒಂದು ಬಂಗಾರ ಥಾಲಿ ಇಟ್ಕೊಂಡಿ ನೀ ತಾಯಿಲ್ಲಿ ತಿಿಸ್ಕೊಂಡು ಅದನ್ನು ಬೀಸಿ ಒಗೆದ್ರಂತೆ ನಡೀನಿ ಯಾವ ಭಯ ಇದೆ ಅಂತ ಅದಿದೆ ಅಂದರೆ ಭಯ ಯಾವಾಗ ಬರ್ತಾರೋ ಯಾರ ಕಳ್ಳರು ನೋಡ್ತಾರೋ ಅನ್ನೋ ಭಯ ಇದೆ ಏನಿಲ್ಲ ಅಂದರೆ ಯಾಕೆ ಭಯ ನಮೇ ಮಾನವಮಾನೌಸ್ತಃ ನ ಚಿಂತ ಗೇಹ ಪುತ್ರಿಣಾಮ್ ಆತ್ಮಕ್ರೀಡ ಆತ್ಮರಥ ವಿಚರಾಮೀಹ ಒಂದು ಸಣ್ಣ ಮಗು ಬಾಲಾದಪಿ ಸುಭಾಷಿತಮ್ ಇದ್ದಾಗೆ ಒಬ್ಬ ಒಂದು ಸಣ್ಣ ಬಾಲಕ ಶಿಶು ಅದನ್ನ ನೋಡಿ ನಾನು ಕಲಿತೆ ಅಂತ ಏನಾಯಿತು ಆ ಬಾಲ ಸಣ್ಣ ಮಗುವನ್ನು ಒಂದು ಕಡೆಗೆ ಮಲಸಿ ಮಲಗಿಸಿರ್ತಾರೆ ಎಲ್ಲರೂ ಓಡಾಡ್ತಿರ್ತಾರೆ ಅದಕ್ಕೇನು ಮಾನ ಇಲ್ಲ ಅವಮಾನ ಇಲ್ಲ ಯಾರು ಬೈದರೂ ದುಃಖ ಆಗೋದಿಲ್ಲ ಹೊಗಳಿದರೂ ಸಂತೋಷ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಆಟ ಎಷ್ಟು ಚೆನ್ನಾಗಿ ಕಣ್ಣು ತೆಗಿತಿದೆ ನಾವು ಕೈ ಮಾಡಿದರೆ ನಗುತ್ತೆ ಏನೇನೋ ವರ್ಣನೆ ಮಾಡ್ತಾರೆ ಇದು ಏನು ವರ್ಣನೆ ಮಾಡಿದರೂ ಅದು ಸುಮ್ಮನೆ ಇರ್ತದೆ ಏನು ತಿನ್ನೋದಿಲ್ಲ ಉಣ್ಣೋದಿಲ್ಲ ಅಂತೂ ಬೈತಾರೆ ಬೈದರೂ ಸುಮ್ಮನೆ ಇರ್ತದೆ ಬೈದರೂ ಅದಕ್ಕೆ ಅರ್ಥ ಆಗೋದಿಲ್ಲ ಹೊಗಳಿದರೂ ಅರ್ಥವಾಗೋದಿಲ್ಲ ಮಾನ ಮಾನ ಕೊಟ್ಟರೂ ಸರಿ ಮರ್ಯಾದೆ ಕೊಟ್ಟರೂ ಸರಿ ಅಯ್ಯೋ ರಾಜರ ಕೂಸು ರಾಜಪುತ್ರ ಬಂದಿದ್ದಾನೆ ರಾಜಕುಮಾರ ಅಂತ ಹೇಳಿ ಎಲ್ಲರೂ ಎದ್ದು ನಿಲ್ಬೋದು ನನ್ನ ನನಗೋಸ್ಕರ ಇಷ್ಟೆಲ್ಲ ಜನ ಎದ್ದು ನಿಂತಿದ್ದಾರೆ ಅಂತ ಅದಕ್ಕೇನು ಅರ್ಥವಾಗುತ್ತೆ ಏನು ಗೊತ್ತಾಗೋದಿಲ್ಲ ಅದಕ್ಕೆ ಮಾನದಿಂದಲೂ ಸುಖ ಇಲ್ಲ ಅಥವಾ ಯಾರೂ ಅದರ ಕಡೆಗೆ ಗಮನ ಕೊಡದೆ ಅವಮಾನ ಮಾಡಿದರೂ ಅದಕ್ಕೆ ದುಃಖ ಇಲ್ಲ ಅದನ್ನು ನೋಡಿ ನಾನಂದೆ ನಾವ್ಯಾಕೆ ಹೀಗಿರಬಾರದು ಯಾರು ಮಾನ ಕೊಟ್ಟರೂ ಸರಿ ಅಪಮಾನ ಮಾಡಿದರೂ ಸರಿ ಯಾವುದೇ ರೀತಿಯ ಸ್ತೋತ್ರ ಮಾಡಿದರೂ ಸರಿ ನಿಂದೆ ಮಾಡಿದರೂ ಸರಿ ಏನಾದರೂ ಮಗು ಹೇಗೆ ನಿರ್ವಿಕಾರವಾಗಿರುತ್ತೋ ಹಾಗೆ ನಾವು ನಿರ್ವಿಕಾರರಾಗಿರಬೇಕು ಸನಕ ಸನಂದನ ಸನತ್ ಕುಮಾರಾದಿಗಳು ಅವರಿರೋದೇ ಹೀಗೆ ಪಂಚಡ್ ಹಾಯನಾರ್ಭಾಭಾ ಪೂರ್ವೇಶಾಮಿ ಅವರಿಗೆ ಎಲ್ಲರಿಗಿಂತಲೂ ಪೂರ್ವಜರವರು ಬೇಕಾದಷ್ಟು ವಯಸ್ಸಾಗಿದೆ ಆದರೆ ಸಣ್ಣ ಮಗುವಿನಂತೆ ಇದ್ದಾರೆ ನೋಡುವುದಕ್ಕಷ್ಟೇ ಅಲ್ಲ ಭಾವನೆಯ ದೃಷ್ಟಿಯಲ್ಲಿಯೂ ಹಾಗೆ ಮಗುವಿಗೆ ಸಣ್ಣ ಮಕ್ಕಳಿಗೆ ಹೇಗೆ ಮಾನವಮಾನಗಳಿರೋದಿಲ್ಲ ಯಾವುದೇ ವಿಧವಾದಂತಹ ನಿಂದಾಸ್ತುತಿಗಳಿಂದ ವಿಕಾರಗಳಾಗೋದಿಲ್ಲ ಆ ತರಹದ ಸಮಸ್ಥಿತಿಯಲ್ಲಿ ಸನಕಾದಿಗಳಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ ಆ ರೀತಿಯಲ್ಲಿ ನಾವಿರಬೇಕು ಅಂತ ಅರ್ಥ ಮಾಡಿಕೊಂಡೆ ನಮೇ ಮಾನಾವಮಾನೋಸ್ತಃ ನಚಿಂತ ಗೇಹ ಪುತ್ರಿಣಾಮ್ ಜೊತೆಗೆ ಅದಕ್ಕೆ ಯಾರ ಬಗ್ಗೆ ಚಿಂತೆ ಇರೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮಂದಿರು ಅವ್ರದೆಲ್ಲ ಊಟ ಆಯಿತೋ ಇಲ್ಲೋ ಅವ್ರಿಗೇನು ಕಷ್ಟ ಏನು ಸಾಲ ಅದನ್ನು ಹೇಗೆ ತೀರಿಸಬೇಕು ಏನು ಚಿಂತೆ ಮಾಡ್ತದ ಮಗು ಏನಿಲ್ಲ ಹಾಲು ಕುಡಿಸದ ಕುಡಿತದ ಇಲ್ಲದಿದ್ರೆ ಮಲಗ್ತದೆ ನಾನು ಹಾಗೇ ಇದ್ದೇನೆ ಅಂತಾನೆ ಅವಧೂತ ಆತ್ಮಕ್ರೀಡ ಆತ್ಮರತಃ ವಿಚಾರಾಮೀಹ ಬಾಲವತ್ತು ತನ್ನಷ್ಟಕ್ಕೆ ತಾನೇ ಆಟ ಆಡತಾ ತನ್ನೊಳಗೇ ತಾನು ಅದು ಹೇಗೆ ಇರತ್ತೋ ಹಾಗೆ ಇಲ್ಲಿ ಶಬ್ದಸಾಮ್ಯ ನಾನು ನನ್ನೊಳಗೆ ಆನಂದ ಪಡ್ತೇನೆ ಆತ್ಮ ಅಂದರೆ ಇಲ್ಲಿ ಪರಮಾತ್ಮ ಪರಮಾತ್ಮನ ಧ್ಯಾನದಲ್ಲಿ ಆನಂದಮಗ್ನಾಗಿ ಇನ್ನೊಬ್ಬರ ಅಪೇಕ್ಷೆಯಿಲ್ಲದೆ ನಾನು ಸುಖವಾಗಿದ್ದೇನೆ ಬಾಲಕನಂತೆ ದ್ವಾವೇವ ಚಿಂತೆಯಾಮುಕ್ತೌ ಪರಮಾನಂದ ಅಪ್ಲುತೌ ಯೋ ವಿಮೂಢ ಜಡೋ ಬಾಲಃ ಯೋ ಗುಣೆಭ್ಯ ಪರಂಗತ ಇಬ್ಬರೂ ಸುಖವಾಗಿರಬಹುದು ಹಾಗಾದರೆ ಮೌಢ್ಯ ಬಾಲನಲ್ಲಿದೆ ನಿನ್ನಲ್ಲಿ ಮೌಢ್ಯ ಇಲ್ಲಲ್ಲ ಹೇಗೆ ಸುಖ ಪಡ್ತಿದೆಯಂದರೆ ಮೌಢ್ಯನೇ ಇರಬೇಕು ಅಂತಲ್ಲ ಮೂಢನಾದರೂ ಮಾನವಮಾನಗಳಿಂದ ದುಃಖ ಯಾವುದೇ ಚಿಂತೆಯನ್ನು ಮಾಡದೇ ಇರುವ ಸಾಧ್ಯತೆ ಇದೆ ಮಹಾಜ್ಞಾನಿಯಾದರೂ ಸಾಧ್ಯತೆ ಇದೆ ಹೇಗೆ ಇರಬೇಕು ಅನ್ನುವುದನ್ನು ಮಾತ್ರ ಅದರಿಂದ ಕಲತೆ ಹಾಗೆ ಮೂಢನಾಗಿಯೇ ನಾನು ಅದನ್ನು ಪಾಲಿಸಬೇಕು ಅಂತೆಲ್ಲ ಜ್ಞಾನಿಯಾಗಿಯೂ ಪಾಲಿಸಬಹುದು ಆದ್ದರಿಂದ ಭಗವಂತನ ಇಚ್ಛೆಯಂತೆ ಎಲ್ಲವೂ ಆಗತ್ತೆ ನಮ್ಮ ಕರ್ಮಗಳಂತೆ ಮಾನವಮಾನಗಳೆಲ್ಲ ಆಗತ್ತೆ ಇಷ್ಟೇಕೆ ನಮ್ಮಲ್ಲಿರುವ ಪಾಪಗಳನ್ನು ಪರಿಶುದ್ಧ ಮಾಡುವುದಕ್ಕೆ ಈ ಅಪಮಾನ ನಿಂದೆಗಳು ಇವುಗಳೆಲ್ಲ ಬಹಳ ದೊಡ್ಡ ಉಪಾಯ ಇದೆ ಎಷ್ಟು ಜನ ನಮ್ಮನ್ನು ಬೈತಾರೋ ಎಷ್ಟು ಅವಮಾನ ಆಗತ್ತೋ ಅಷ್ಟು ಪಾಪಗಳೆಲ್ಲ ಶುದ್ಧವಾಗಿ ಹೋಗುತ್ತೆ ಈ ಒಂದು ತತ್ವವನ್ನು ತಿಳಿದ ನನಗೆ ಯಾವದೇ ವಿಧವಾದ ಸುಖ ದುಃಖಗಳಿಲ್ಲ ಸತ್ವರಜಸ್ತಮೋ ಗುಣಗಳ ವಿಕಾರಗಳಿಂದ ಮೀರಿದಂತಹ ವ್ಯಕ್ತಿಗೆ ಯಾವುದೇ ತರಹದ ಚಿಂತೆ ಮಾನಸಿಕವಾದ ವ್ಯಥೆ ಇರೋದಿಲ್ಲ ಪಕ್ಷಿ ಹಾಗೂ ಒಂದು ಮಗು ಇವುಗಳ ಪಾಠದ ನಂತರ ಇನ್ನೊಂದು ಪಾಠವನ್ನು ನಾನು ಕಲತದ್ದು ಒಬ್ಬ ಹೆಣ್ಣು ಕನ್ಯೆಯಿಂದ ಕುಮಾರಿ ಕಾಚಿತ್ ಕುಮಾರಿತ್ವಾತ್ಮಾನಂ ರಣ್ವಾನ್ ಗೃಹ ಆಗತಾನ್ ಸ್ವಯಂ ತಾನ್ ಅರ್ಹಯಾಮ ಸ ಕ್ವಾಪಿ ಯಾತೇಶು ಕನ್ಯೆ ಇದ್ದಲ್ಲಿ ಹುಡುಕಿಕೊಂಡು ಕನ್ಯಾಪೇಕ್ಷಿಗಳಾಗಿ ವರಪಕ್ಷದವರು ಹುಡುಕ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ ಕನ್ಯೆ ಹೋಗಿ ನೋಡ್ತಾ ಇದ್ರು ಕನ್ಯೆಯನ್ನೇ ವರ ಇದ್ದಲ್ಲಿ ಕರೆದುಕೊಂಡು ಬರುವ ಪದ್ಧತಿ ಇರಲಿಲ್ಲ ಕನ್ಯೆ ವರನನ್ನ ಪಕ್ಷದ ವರನ ಪಕ್ಷದವರು ಹೋಗ್ತಾ ಇದ್ರು ಇವಳ ಮನೆಯಲ್ಲಿ ಯಾರೂ ಇಲ್ಲ ಕಾರಣಾಂತರಗಳಿಂದ ಎಲ್ಲರೂ ಊರಿಗೆ ಹೋಗಿದ್ದಾರೆ ಕನ್ಯೆ ಮಾತ್ರ ಮನೆಯಲ್ಲಿದ್ದಾಳೆ ಕನ್ಯಾಪೇಕ್ಷೆಗಳಾದಂತಹ ಎಲ್ಲ ಬಂಧುಗಳು ಬೀಗರೆಲ್ಲ ಬಂದಿದ್ದಾರೆ ಅವರಿಗೆ ಬಂದ ಮೊದಲಿಗೆ ಊಟ ಉಪಚಾರ ಎಲ್ಲ ಆಗಬೇಕು ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಅಕ್ಕಿ ಇರಲಿಲ್ಲ ಭತ್ತವನ್ನು ಕೊಟ್ಟಿ ಅಕ್ಕಿ ಮಾಡಿಕೊಂಡು ಅದನ್ನು ಅನ್ನ ಮಾಡಿ ಅವರಿಗೆ ಊಟಕ್ಕೆ ಹಾಕಿ ಆಮೇಲೆ ಮುಂದಿನ ವಿಚಾರ ಮಾಡಬೇಕು ಹಾಗೆ ಕುಟ್ತಾ ಇದ್ದಾಳೆ ತೇಷಾಂ ಅಭ್ಯವಹಾರಾರ್ಥ ಶಾಲೀನ್ ದೃಶೀಪಾರ್ಥವ ಅವಘ್ನಂತಹ ಪ್ರಕೋಷ್ಠಸ್ಥಾ ಚಕ್ರೋ ಶಂಖಾ ಸ್ವನಂ ಮಹತ ಅವಳು ಕುಟ್ತಾ ಇದ್ರೆ ಕಲ್ಲಿನಲ್ಲಿ ಹಾಕಿ ಆ ಭತ್ತಗಳನ್ನು ವನಿಕೆಯಿಂದ ಜೋರಾಗಿ ಕುಟ್ತಾ ಇದ್ರೆ ಕೈಯಲ್ಲಿರುವ ಬಳೆಗಳೆಲ್ಲ ಶಂಖಗಳು ಅಂದರೆ ಬಳೆಗಳು ಕೈಯಲ್ಲಿರುವ ಬಳೆಗಳೆಲ್ಲ ಜೋರ್ ಜೋರಾಗಿ ಶಬ್ದವನ್ನು ಮಾಡ್ತಾ ಆಗ ಅವಳಿಗೆ ಸ್ವಲ್ಪ ಸಂಕೋಚ ಆಯಿತು ಏನು ಸಂಕೋಚ ಮನೆಯಲ್ಲಿ ಸಮೃದ್ಧವಾದ ಅಕ್ಕಿ ಬೇಳೆ ಎಲ್ಲ ಸಿದ್ಧವಾಗಿತ್ತು ಅಂತಾದರೆ ಅದು ಸಮೃದ್ಧಿಯ ಲಕ್ಷಣ ನಾವು ಬಂದ ಮೇಲೆ ಇವರು ಕುಟ್ಟಿ ಹಾಕಬೇಕು ಅಂದರೆ ಹಾಗಾದರೆ ಮನೆಯಲ್ಲಿ ಸಿದ್ಧವಾಗಿಲ್ಲ ಯಾವತ್ತಿಗೆ ಬೇಕೋ ಅಷ್ಟು ಮಾತ್ರ ಮಾಡಿಕೊಳ್ಳೋ ಅಷ್ಟು ದಾರಿದ್ರ್ಯ ಇದೆ ಅಂತ ಅನಿಸಿದರೆ ಇಂತಹ ದರಿದ್ರರ ಮನೆಯಿಂದ ನಾವು ಕಣ್ಣೆಯನ್ನು ತೆಗೆದುಕೊಳ್ಳುವುದು ಹೇಗೆ ಅಂತ ಅವರು ಏನಾದರೂ ನಪಾಸು ಮಾಡಿಬಿಟ್ರೆ ಅದು ಗೊತ್ತಾಗಬಾರದು ಈಗಲೇ ಅವರು ಬಂದಾಗ ನಾನು ಕುಟ್ಟಿ ಹಾಕ್ತಾ ಅಂತ ಗೊತ್ತಾಗಬಾರದು ಹೀಗೆ ಒಂದು ಅಭಿಪ್ರಾಯ ಶ್ರೀನಿವಾಸ ತೀರ್ಥರು ಹೇಳೋದು ತಾಮ್ರಪರ್ಣಿ ಆಚಾರ್ಯರ ದೃಷ್ಟಿಯಲ್ಲಿ ದಾರಿದ್ರ್ಯ ಇನ್ನೊಂದು ರೀತಿಯಲ್ಲಿ ಸೂಚನೆ ತಾನೇ ಕೊಡ್ತಾಳೆ ಅಂತಂದರೆ ಬಳಿ ಹಾಕಿಕೊಂಡು ಇವಳೆ ಮನೆಯಲ್ಲಿ ಯಾರು ಆಳ ಮನುಷ್ಯರಿಲ್ಲ ಹಾಗಾದರೆ ದಾರಿದ್ರ್ಯ ಇದೆ ಅಂತ ಹೀಗೂ ಅರ್ಥ ಮಾಡಿಕೊಳ್ಬೋದು ಈಗ ಕೊಡ್ತಾ ಇದ್ದಾಳೆ ಆದ್ದರಿಂದ ದಾರಿದ್ರ್ಯ ಅಥವಾ ಇವಳೇ ಕೊಡ್ತಾಳೆ ಬೇರೆ ಯಾರಿಲ್ಲ ಆದ್ದರಿಂದಲೂ ದಾರಿದ್ರ್ಯ ಇರಬಹುದು ಹೀಗೆಲ್ಲ ಮನಸ್ಸಿನಲ್ಲಿ ಶಂಕೆ ಬಂದು ಅವರೇನಾದರೂ ತಪ್ಪು ತಿಳಿಯುವ ಪ್ರಸಂಗ ನನ್ನನ್ನು ನಪಾಸು ಮಾಡುವ ಪ್ರಸಂಗ ಬಂದೀತು ಅದಾಗಬಾರದು ಅನ್ನೋದಕ್ಕೋಸ್ಕರ ಏನು ಮಾಡಿದ್ದು ಅಂದರೆ ಕೈಯಲ್ಲಿರುವ ಬಳೆಗಳನ್ನು ತೆಗೀತಾ ಇದ್ದಾಳೆ ಎರಡು ಮಾತ್ರ ಬಳೆಗಳನ್ನು ಬಳೆಗಳು ಇವುಗಳೆಲ್ಲ ಉತ್ತಮವಾದ ಮಾಂಗಲ್ಯದ ಚಿಹ್ನಗಳು ಯಾವಾಗಲೂ ಇರಬೇಕಾರದ್ದು ಆದರೆ ಈ ಒಂದು ಪ್ರಸಂಗದಲ್ಲಿ ತೊಂದರೆ ಅಂತ ಹೆಚ್ಚಿನ ಬಳೆಗಳನ್ನು ತೆಗೆದು ಮಾಂಗಲ್ಯದ ಚಿಹ್ನ ಪೂರ್ಣ ತೆಗೆಯುವುದಂತೂ ಸರಿಯಲ್ಲ ಅಂತ ಒಂದು ಎರಡನ್ನು ಮಾತ್ರ ಇಟ್ಟುಕೊಂಡಿದ್ದಾಳೆ ಆದರೂ ಸ್ವಲ್ಪ ಶಬ್ದ ಆಗಲಿಕ್ಕೆ ಪ್ರಾರಂಭ ಬಹಳ ಆಗಲಿಲ್ಲ ಆದರೆ ಸ್ವಲ್ಪ ಶಬ್ದ ಆಯಿತು ಅಷ್ಟು ಆಗೋದು ಬೇಡ ಅಂತ ಒಂದೊಂದೇ ಬೆಳೆಗಳನ್ನು ಒಂದೊಂದು ಕೈಯಲ್ಲಿ ಇಟ್ಟುಕೊಂಡು ತಾನು ಯಾವಾಗ ಕುಟ್ಟಿದಳು ಆಗ ಶಬ್ದ ಆಗಲಿಲ್ಲ ಅನ್ನ ಮಾಡಿದ್ಲು ಊಟಕ್ಕೆ ಹಾಕಿದ್ಲು ಎಲ್ಲ ಆಯಿತು ಮುಗೀತು ಮುಂದೆ ಮುಂದೇನಾಯಿತು ಅಂತ ಪೂರ್ಣ ಇತಿಹಾಸ ಕೇಳಿಬೇಡ್ರಿ ಮದುವೆ ಆಯಿತು ಎಷ್ಟು ಮಕ್ಕಳಾದರು ಯಾವ ಊರಲ್ಲಿದ್ದರು ಅವ್ರ ಗಂಡ ಏನು ಉದ್ಯೋಗ ಮಾಡ್ತೀವಿ ತೊಗೊಂಡೇನು ಮಾಡ್ತೀರಿ ಎಷ್ಟು ಬೇಕಷ್ಟು ಕತೆ ಕೇಳಿಸ್ತ ಬಭನ್ ಜೈ ಕೈ ಕಶಶಂಖಾನ್ ದ್ವೌ ದ್ವೌ ಉಭಯೋರಪ್ಯಭೂದ್ಘೋಷ ಅವಘ್ನಂತ್ಯಾ ಶಮಶಂಖಯೋ ತತ್ರಪ್ಯೇಕಂ ನಿರಭಿನತ್ ಏಕಸ್ಮನ್ನ ಭವೇಧ್ವನಿ ಅಂತೂ ಒಂದಾದರೂ ಬಳೆಯನ್ನು ಉಳಿಸಿಕೊಳ್ಳಲೇಬೇಕು ಬಳೆಗಳೇ ಇಲ್ಲದೇ ಇದ್ದಂತೆ ಕೇವಲ ಬೋಳಕೈಗಳಿಂದ ಓಡಾಡುವಂತಹ ಒಂದು ಏನೋ ಹೊಸದಾದ ಪದ್ಧತಿ ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಹೆಣ್ಣು ಬರ್ತಾ ಇದೆ ಅದು ಅತ್ಯಂತ ಶಾಸ್ತ್ರವಿರುದ್ಧವಾರದ್ದು ವೈಧವ್ಯದ ಚಿಹ್ನ ಅದು ಮಾಂಗಲ್ಯಕ್ಕೆ ವಿರೋಧಿಯದು ಯಾವುದನ್ನ ವಿಧವೆಯರಾದ ಮೇಲೆ ಮಾಡಬೇಕು ಅದಲ್ಲವನ್ನ ಇನ್ನೂ ಮದುವೆಯಾಗೋ ಮೊದಲೇ ಆ ತರಹದ ಅವಲಕ್ಷಣಗಳನ್ನೆಲ್ಲ ಮಾಡಿಕೊಳ್ಳುವುದು ಇದು ಶಾಸ್ತ್ರಸಮ್ಮತವಲ್ಲ ಅಂತಹ ಸಂಸ್ಕೃತಿಗೆ ನಿಮ್ಮ ಮಕ್ಕಳನ್ನು ಬಲಿಯಾಗುವಂತೆ ಮಾಡಬೇಡಿ ಅವರಿಗೆ ಸಂಸ್ಕಾರಗಳನ್ನು ಕೊಡಿ ಎನ್ನುವುದನ್ನು ಕೂಡ ಇದೇ ಕುಮಾರಿಯಿಂದ ಕಲಿಯಬೇಕಾದ ಇನ್ನೊಂದು ಗುಣ ಅಂತೂ ಇನ್ನೊಂದು ಸಂದೇಶ ಎಂಬುದಾಗಿಯೂ ಭಾವಿಸಿ ಅನ್ವಶಿಕ್ಷಮಂ ತಸ್ಯಾಹ ಉಪದೇಶಂ ಅರಿಂದಮ ಲೋಕಾನುಚರನ್ನೇತಾನ್ ಲೋಕತತ್ವವಿಚ್ಯ ಸ್ವಲ್ಪ ಹುಬ್ಬುಗಳನ್ನು ಒಂದು ತರಹ ಮಾಡಿದ ಯದು ಇವರಿಗೆ ಕಥೆ ಹೇಳುವಾಗ ಇವರಿಗೆ ಅರ್ಥ ಆಯಿತು ಯದುವಿನ ಹುಬ್ಬುಗಳ ವಿಕಾರದಿಂದ ಅರ್ಥ ಆಯಿತು ಇಂತಹ ಅವಧೂತ ಶಿರೋಮಣಿಗಳಾಗಿ ಎಲ್ಲಿಯೋ ಕನ್ಯಾ ನಡೆಯುವಾಗ ನಿಮ್ಮದೇನು ಕೆಲಸ ಇತ್ತು ನೀವೇಕ್ಕೊಳಗೆ ಹೋಗಿದ್ರಿ ಅಂತ ಅವನ ಹುಬ್ಬುಗಳ ಅರ್ಥ ಅರ್ಥ ಆಯ್ತು ಭಾವನೆ ಎಂದರು ಅವರಂದರು ಅನ್ವಶಿಕ್ಷಮಿಮಂ ಮಿಮಂ ತಸ್ಯ ಉಪದೇಶ ಮರಿಂದಮ ಲೋಕಾನ್ ಅನುಚರನ್ನೇ ಲೋಕ ಲೋಕತತ್ವ ವಿವಿತ್ಸ ಹೌದು ಯಾಕಷ್ಟು ಸಂಕೋಚ ಏನು ಲೋಕದಲ್ಲಿ ಏನೇನು ತತ್ವಗಳು ಅಡಗಿವೆ ಯಾವ ರೀತಿಯ ಸಂದೇಶಗಳು ಎಲ್ಲಿ ಸಿಗತ್ತೆ ಏನು ಗೊತ್ತು ಎಲ್ಲಿಯಾದರೂ ನಮಗೆ ಸಂದೇಶಗಳು ಸಿಗಬಹುದು ವಿಶ್ವತೋ ಪರಮಾತ್ಮ ಅವನ ಮುಖಗಳು ಎಲ್ಲಿಯೂ ಇದೆ ಎಲ್ಲಿಯಾದರೂ ದೇವರು ನಮಗೆ ಸಂದೇಶ ನೀಡು ಅಂತ ಆ ಲೌಕಿಕವಾದ ತತ್ವಗಳ ಜಿಜ್ಞಾಸೆಯಿಂದಲೇ ನಾನು ಅಭೂತನಾದರೂ ಅಂತಹ ಕನ್ಯಾ ಸಂದರ್ಭದಲ್ಲಿ ಮೆಲ್ಲಗೆ ನಾನು ಪಕ್ಕದಲ್ಲಿದ್ದು ಇದನ್ನೆಲ್ಲ ನೋಡ್ತಾ ಇದ್ದೆ ಕಿಟಕಿಯಲ್ಲಿ ನಿಂತು ನೋಡಿದರೋ ಅಥವಾ ಇವರು ಬೀಗರ ಜೊತೆಗೆ ಒಂದು ತಂಬಿ ತಾಲಿ ಹಿಡ್ಕೊಂಡು ಹೋಗಿದ್ದರೋ ಗೊತ್ತಿಲ್ಲ ಅಂತೂ ನೋಡಿಕೊಂಡು ಬಂದಿದ್ದಾರೆ ಸರಿ ಕಲ್ತದ್ದೇನು ಸಂದೇಶ ಕಥೆ ಆಯಿತು ನೀವೇನು ಕಲ್ತರಿ ಅಂದರೆ ವಾಸೋ ಬಹೂ ನಾಂ ಭೇದ್ವಾರ್ತಯೋರಿ ಏಕ ಎ ಚರೇತ್ ತಸ್ಮ ಕುಮಾರ್ಯ ಇವ ಕಂಕಣ ಇದನ್ನು ನಾನು ಕಲತೆ ಬಹೂನಾ ವಾಸ ಕಲಹ ಭವೆ ಬಹಳ ಜನರ ಸಹವಾಸ ಇದೆ ಅಲ್ಲ ಇದು ಕಲಹವಾಗತ್ತೆ ಅಂದರೆ ಕಲಹಕಾರಿ ಆಗತ್ತೆ ಅಂತರ್ಥ ಲಕ್ಷಣ ಬಹಳ ಜನರ ಜೊತೆಗೆ ಸಹವಾಸ ಇದು ಕಲಹ ಅಂದರೆ ಕಲಹಕಾರಿ ಬಹಳ ಜನರ ಜೊತೆಗೆ ವಾಸ ಮಾಡಿದರೆ ಕಲಹ ಆಗ್ತದೆ ಬಹಳ ಬಳಿಗಳು ಸೇರಿದರೆ ಶಬ್ದವಾಯಿತು ಹಾಗಾದರೆ ಬಹಳ ಜನ ಒಂದು ಕಡೆಗೆ ಸೇರಿದರೆ ಕಲಹ ಆಗತ್ತೆ ನಾವು ಬಹಳ ಜನರ ಮಧ್ಯದಲ್ಲಿ ಇರಬಾರದು ಸರಿ ಇಬ್ಬರಿಬ್ಬರೇ ಇರಬಹುದಾ ಇಬ್ಬರೇ ಇದ್ದರೆ ಕಲಹವಾಗದೇ ಇದ್ದರೂ ಹರಟೆಯಾಗುವಂತಹ ಪ್ರಸಂಗಗಳಿವೆ ಭವೇದ್ವಾರ್ಥ ದ್ವಯೋರಪಿ ಹಾಳು ಹರಟೆ ಹೊಡೀತಾ ಸುಮ್ಮನೆ ಏನೇನೋ ಸುದ್ದಿಗಳನ್ನು ಕೇಳುತ್ತಾರೆ ದಾಕ್ಷಿಣ್ಯಕ್ಕೆ ಮಾತನಾಡ್ತಾ ಮಾತನಾಡ್ತಾ ಸಾಧನೆ ಎಲ್ಲ ಹಾಳಾಗಿ ಹೋಗಿಬಿಡ್ತದೆ ಏಕಾಂತದಲ್ಲಿ ಒಬ್ಬನೇ ವಾಸ ಮಾಡಿ ತನ್ನ ಸಾಧನೆಯನ್ನು ತಾನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಈ ಬಳೆಗಳಿಂದ ನಾನು ಕಲಿತೆ ಏಕ ಏವಚರೆ ತಸ್ಮಾತ್ ಕುಮಾರಿಯ ಇವ ಕಂಕಣಃ ಅಂದರೆ ನೋಡಿ ಪ್ರಾಚೀನ ಕುಮಾರಿಯನ್ನ ನೋಡಿ ಏನು ಕಲಿಯಬಹುದಾಗಿತ್ತು ಏಕಾಂತದಲ್ಲಿ ಒಬ್ಬನೇ ಇದ್ದು ಸಾಧನೆಯನ್ನು ಮಾಡಬಹುದು ಅಂತ ಕಲಿಯಬಹುದು ಇವತ್ತಿನ ಕುಮಾರಿಯರನ್ನು ನೋಡಿದರೆ ನಾವು ಬದುಕಲೇಬಾರ್ದು ಸತ್ತು ಹೋಗಬೇಕು ಅಂತ ಕಲಿಬೇಕಂದ್ರೆ ಏನಿರೋದೇ ಇಲ್ಲಲ್ಲ ಕೃಷ್ಣಾರ್ಪಣ ಆತ್ಮಹತ್ಯೆಯ ಸಂದೇಶವನ್ನ ನೀಡುವಂತಹ ಕುಮಾರಿಯರು ವಾಸೋ ಬಹುನಾಂ ಕಲಹ ಭವೆದ್ ವಾರ್ತಾ ದ್ವಯೋರಪಿ ಏಕಏವ ಚರೆತ್ತಸ್ಮತ್ತ ಕುಮಾರಿಯ ಇವ ಕಂಕಣ ಒಂದು ಪ್ರಶ್ನೆ ಬಂತು ಈಗ ನಾವು ಹೇಳುತ್ತಾ ಇರೋ ಮಾತು ವ್ಯಾಹತವಾದ ಮಾತು ವಿರುದ್ಧವಾಗಿ ಮಾತನಾಡ್ತಾ ಇದ್ದೀವಿ ಇಷ್ಟೆಲ್ಲ ನಿಮ್ಮ ಜನಗಳನ್ನು ಕೂಡಿಸಿಕೊಂಡು ನಾವು ಒಬ್ಬರೇ ಇರಬೇಕು ಅಂತ ಉಪದೇಶ ಮಾಡೋದು ಇದು ಹೇಗೆ ಸರಿ ಇಷ್ಟೆಲ್ಲ ಜನ ಯಾಕೆ ಸೇರಿದ್ದೀರಾ ಹಾಗೆ ಆದರೆ ಭಾಗವತಕ್ಕೆ ವಿರುದ್ಧವಾಗಿ ಶ್ರೀಮದಾಚಾರ್ಯರ ನಿರ್ಣಯ ಅಸಜ್ಜನೈಸ್ತು ಸಂವಾಸ ನಕರ್ತವ್ಯ ಕಥಂಚನ ಯಾವದ್ಯಾವಚ್ಚ ಬಹುಭಿ ಸಜ್ಜನೈಸ್ಸು ಮುಕ್ತಿದಹ ಇತಿ ಷುಣ್ಯ ಇಲ್ಲಿ ಅಸಜ್ಜನರ ಸಂವಾಸ ಒಬ್ಬ ಸಜ್ಜನ ಬಹಳ ಅಸಜ್ಜನರ ಜೊತೆಗೆ ಸೇರಿದಾಗ ಕಲಹವಾಗತ್ತೆ ಒಬ್ಬ ಸಜ್ಜನ ಒಬ್ಬ ದುರ್ಜನನ ಜೊತೆಗೆ ಸೇರಿದರೂ ಹಾಳು ಹರಟೆಯಾಗುವ ಪ್ರಸಂಗ ಇದೆ ಯಾಕೆಂದರೆ ಇವನಿಗೆ ಭಗವದ್ಭಕ್ತಿ ಇದೆ ಭಗವತ್ ತತ್ವಗಳ ಬಗ್ಗೆ ಮಾತಾಡಬೇಕು ಅಂತಿದೆ ಆದರೆ ಆ ದುರ್ಜನನಿಗಿರೋದಿಲ್ಲ ಅನ್ನೋದಕ್ಕೆ ಹರಟೆಯಾಗಬಹುದು ಹೀಗಾಗಿ ಒಬ್ಬ ಸಜ್ಜನ ತಾನು ಇನ್ನೊಬ್ಬ ದುರ್ಜನನ ಜೊತೆಗೂ ಸಹವಾಸ ಮಾಡೋದು ಬೇಡ ಬಹಳ ದನ ದುರ್ಜನರಿಗಂತು ಜೊತೆಗಂತೂ ಸರ್ವಥಾ ಸಹವಾಸ ಮಾಡೋದು ಬೇಡ ಸಜ್ಜನರ ಜೊತೆಗೆ ಸಹವಾಸ ಮಾಡಬೇಕು ಅನ್ನೋದರೊಳಗೆ ಮಾತ್ರ ಇಲ್ಲಿ ತಾತ್ಪರ್ಯ ಹಾಗಾದರೆ ಸಜ್ಜನರ ಜೊತೆಗೆ ಎಷ್ಟು ಜನರ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸಜ್ಜನರ ಜೊತೆಗೆ ಸಹವಾಸ ಮಾಡಿ ಯಾಕೆ ಸಂಕೋಚ ಅದರಿಂದಲೇ ನಿಮಗೆ ಮೋಕ್ಷ ಆಗೋದು ಸಂಸಾರ ಬಂಧನದಿಂದ ಮೋಕ್ಷವಾಗುವುದಕ್ಕೆ ಸಜ್ಜನರ ಸಹವಾಸವೇ ಕಾರಣ ಅವರ ಸಹವಾಸದಿಂದಲೇ ನಿಮಗೆ ತತ್ವಗಳ ಜ್ಞಾನ ಎಲ್ಲ ವಿಧವಾದ ಸನ್ಮಾರ್ಗಗಳ ಉಪದೇಶ ನಿಮಗೆ ಲಭಿಸಿ ಅದರಿಂದ ಉತ್ತಮವಾದಂತಹ ಮೋಕ್ಷ ಮುಂದೆ ನಿಮಗೆ ಸಿಗತ್ತೆ ಆದ್ದರಿಂದ ಸಜ್ಜನರ ಸಹವಾಸವನ್ನು ಮಾಡಲೇಬೇಕು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಮಾಡುತ್ತಾರೆ ಮನ ಏಕತ್ರ ಸಂಯುಜ್ಯ ಜ್ಯುತಶ್ವಾಸೋಚಿತಾಸನ ವೈರಾಗ್ಯಾಭ್ಯಾಸ ಯೋಗೇನ ಧ್ರಿಯಮಾಣತಂದ್ರಿತ ಹಾಗೆ ಮುಂದೆ ಹೊರಟಾಗ ಒಬ್ಬ ಬಾಣವನ್ನು ಚೂಪು ಮಾಡುವಂತಹ ವ್ಯಕ್ತಿ ಅದನ್ನು ನಿಶಿತ ಮಾಡಿ ಯುದ್ಧಕ್ಕಾಗಿ ಒಳ್ಳೆ ಬಾಣಗಳನ್ನು ತಯಾರು ಮಾಡ್ತಾ ಇದ್ದ ಅದೇ ಕೆಲಸ ಅವನು ಕಬ್ಬಿಣದ ಉಕ್ಕಿನ ಕೆಲಸ ಮಾಡುವ ವ್ಯಕ್ತಿ ಬಾಣಗಳನ್ನು ತಯಾರು ಮಾಡೋದು ಆ ಮುಂದಿನ ಭಾಗ ಸರಿಯಾಗಿ ನಿಶ್ಚಿತವಾಗಿ ಚೂಪಾಗಿರಬೇಕು ಹೊಡೆದರೆ ಎದೆಯಿಂದ ಬೆನ್ನಿನ ಒಳಗೆ ಹೋಗಿ ಬೆನ್ನು ಹೊರಗೆ ಬಂದಿರಬೇಕು ಅಷ್ಟು ಚೂಪಾಗಿರಬೇಕು ಹಾಗೆ ತಯಾರು ಮಾಡ್ತಾ ಇದ್ದಾನೆ ಅದನ್ನು ಅವನು ಮಾಡ್ತಾ ಇದ್ದರೆ ಎಷ್ಟು ಏಕಾಗ್ರ ಮನಸ್ಸಿನಿಂದ ಮಾಡ್ತಾಯಿದ್ದ ಅಂದರೆ ಯಥೇಶು ಕಾರೋ ನೃಪತಿಂ ರಜಂತಂ ಇಶೌವು ಘತಾತ್ಮ ನದದರಶ ಪಾರ್ಶ್ವೆ ಅದನ್ನು ಮಾಡ್ತಾ ದೊಡ್ಡ ಸೈನ್ಯವೇ ಹೋಗಿದೆ ರಾಜರು ಮಂತ್ರಿಗಳು ಸೇನಾಧಿಪತಿಗಳು ವಾದ್ಯ ವೈಭವ ಜಯ ಜಯಕಾರ ಹಾಕ್ತಾ ದೊಡ್ಡ ಒಂದು ರಾಜನ ಮರ್ಯಾದೆಯೇ ಅಲ್ಲಿಂದ ಮುಂದೆ ಸಾಗಿದೆ ರಾಜ ಮರ್ಯಾದೆಯಿಂದ ಹೋಗಿದ್ದಾನೆ ರಾಜ ಇಷ್ಟು ದೊಡ್ಡ ಶಬ್ದಗಳು ಅಷ್ಟೆಲ್ಲ ಜನರ ಗಲಾಟೆ ಇದ್ದರೆ ಇವನು ತಲೆ ಮೇಲೆ ನೋಡಲಿಲ್ಲ ಅದನ್ನು ಚೂಪ್ ಮಾಡ್ತಾ ಕುಳಿತಿದ್ದಾನೆ ಅವನಿಗೆ ಕೇಳಿಸೇ ಇಲ್ಲ ಆ ಶಬ್ದ ಅಷ್ಟು ಏಕಾಗ್ರನಾಗಿದ್ದ ಸ್ವಲ್ಪ ಆದರೂ ಎಲ್ಲಿಯಾದರೂ ಮಂಡಾಗಿದೆಯೇ ಹೇಗೆ ಆಗಬಾರದು ಅಷ್ಟು ಚೂಪಾಗಿರಬೇಕು ಅಂತ ತನ್ನ ತನ್ನ ಕಾರ್ಯದಲ್ಲಿ ಮನುಷ್ಯ ಎಷ್ಟರ ಮಟ್ಟಿಗೆ ಏಕಾಗ್ರವಾದ ಮನಸ್ಸಿನಿಂದ ಕೆ ಮಾಡಬೇಕು ಇದನ್ನು ನಾನು ಕಲಿತೆ ಅವನು ತನ್ನ ಬಾಣವನ್ನು ತಾನು ಚೂಪು ಮಾಡೋ ಮಾಡಿದ ಆದರೆ ನಾವು ಭಗವಂತನ ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನು ವಿಶೇಷವಾಗಿ ಏಕಾಗ್ರವಾಗಿ ಇಟ್ಟುಕೊಳ್ಳಬೇಕು ಅನ್ನುವುದನ್ನು ನಾನು ಕಲಿತೆ ಅದನ್ನು ಹೇಳ್ತಾನೆ ಮನ ಏಕತ್ರ ಸಂಯುಜ್ಯಾ ಜಿತಶ್ವಾಸ ಜಿತಾಸನ ಅದರ ಉಪಾಯೇನು ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಳ್ಳುವುದು ಹೇಗೆ ಪ್ರಾಣಾಯಾಮಗಳನ್ನು ಮಾಡುವ ಮೂಲಕ ಆಸನವನ್ನು ನಾವು ಸರಿಯಾಗಿ ಪರಿಪಾಲನೆ ಮಾಡಿದರೆ ಆಸನ ಜಯ ಮತ್ತು ವಾಯುಜಯ ಇವುಗಳೆರಡೂ ಇದ್ದಾಗ ಜೊತೆಗೆ ವೈರಾಗ್ಯ ಅಭ್ಯಾಸ ಯೋಗೇನ ವಿಶೇಷವಾದಂತಹ ವೈರಾಗ್ಯ ವಿಷಯಗಳಲ್ಲಿ ಆಸಕ್ತಿ ನಮಗೆ ಎಷ್ಟಿದೆ ಅಷ್ಟು ಏಕಾಗ್ರತೆ ಕಡಿಮೆಯಾಗುತ್ತೆ ವೈರಾಗ್ಯ ಬಂದಷ್ಟು ಏಕಾಗ್ರತೆ ಬೆಳೀತದೆ ಏನಾದರೂ ಅದರ ಬಗ್ಗೆ ತಿಳ್ಕೋಬೇಕು ಅಂತ ಕೆಲವರಿಗೆ ಕುತೂಹಲ ಅದರಿಂದ ಅವರಿಗೆ ಏಕಾಗ್ರತೆ ಹೋಗ್ತದೆ ಏನಾದರೂ ಆಗಲಿ ನಮಗೇನು ಅಂತನೋ ವೈರಾಗ್ಯ ಇತ್ತು ಅಂದರೆ ಮೊದಲಿಗೆ ಅರ್ಧ ಏಕಾಗ್ರತೆ ಬಂದು ಹೋಗಿಬಿಡ್ತು ಯಾರೋ ಒಂದು ಸ್ವಲ್ಪ ನಗ್ತಾರೆ ಯಾಕೆ ಏನಾಯಿತು ಏನೋ ಆಯಿತು ನಕ್ಕ ನೀ ತೊಗೊಂಡೇನು ಮಾಡ್ತೀವಿ ಅಲ್ಲ ಏನಾಯ್ತು ಹೇಳ್ರಿ ಅಂತ ಅದನ್ನು ಕೇಳಿ ಅವನು ಯಾವುದಕ್ಕೋ ನಕ್ಕಿರ್ತಾನೆ ಅದನ್ನು ತಿಳ್ಕೊಂಡು ಇವನು ತಾನೂ ಒಂದು ಸ್ವಲ್ಪ ನಗಬೇಕು ಅಂತ ಒದ್ದಾಡ್ತಿರ್ತಾನೆ ಯಾರೋ ಮಾತಾಡಿದ್ರು ಏನು ಮಾತಾಡಿದಿರಿ ಅಂತ ಕೇಳ್ತಾನೆ ಎಲ್ಲಿಯೋ ಏನೋ ನಡೆದ್ರೂ ಅದನ್ನು ತಿಳಿದುಕೊಳ್ಳಬೇಕು ಇದೆಲ್ಲ ಬೇಡ ಜಗತ್ತಿನ ಯಾವ ವಿಷಯಗಳ ಬಗ್ಗೆಯೂ ಆಸಕ್ತಿ ಇರಬಾರದು ವೈರಾಗ್ಯ ಇತ್ತು ಅಂದರೆ ಮೊದಲಿಗೆ ತಾನೇ ಏಕಾಗ್ರ ಆಗ್ತದೆ ಮತ್ತು ಪುನಃ ಪುನಃ ಮನಸ್ಸು ಆಚೆಗೆ ಹೋದಾಗ ಅದನ್ನು ತರತಿರಬೇಕು ಹೋಗ್ತದೆ ಮತ್ತೆ ತರಬೇಕು ಹೋಯಿತು ಅಂದರೆ ಜಪ ಮಾಡುವಾಗ ಒಂದು ಸಲ ಏನೋ ಒಂದು ಬೇರೆ ವಿಚಾರ ಬಂದುಬಿಡ್ತದೆ ಬಂತು ಅಂದರೆ ಮುಗಿದು ಹೋಯ್ತು ಆ ಕಲ್ಪನಾ ಲೋಕದೊಳಗೆ ಹೋಗ್ತಿರ್ತಾನೆ ಹಾಗೆ ಅದನ್ನು ಆಕ್ಸಿಲರೇಟರ್ ಒತ್ತಿದ ಹಾಗೆ ಫಾಸ್ಟಾಗಿ ಓಡಿಸ್ತಾನೆ ಮನಸ್ತಾನೆ ಹಾಗೂ ಓಡಿಸ್ಬಾರ್ದು ಏನೋ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲ ಮಧ್ರುವಂ ತತಸ್ತಥೋ ನಿಯಮ್ಯ ಇತಾ ಆತ್ಮನ್ನೇ ಪಶಮಯೇ ಅಯ್ಯೋ ನನ್ನ ಮನಸ್ಸು ಡಿವಿಯೇಟ್ ಆಗ್ತಾಯಿದೆ ಬೇರೆ ಏನೋ ವಿಚಾರ ಮಾಡ್ತಾಯಿದೆ ನಾನು ಅದನ್ನು ಮಾಡಬಾರದು ದೇವರ ಬಗ್ಗೆ ಧ್ಯಾನ ಮಾಡಬೇಕು ಮತ್ತೆ ಅದನ್ನು ಹಿಡಿದು ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಸ್ವಲ್ಪ ಹೋಗ್ತದೆ ಮತ್ತೆ ತರಬೇಕು ಮೊದಲನೇ ಸಲ ಹೋದಷ್ಟು ಬೇಗ ಆಮೇಲೆ ಹೋಗೋದಿಲ್ಲ ಒಂದೆರಡು ನಿಮಿಷ ಹೆಚ್ಚೊತ್ತು ಏಕಾಗ್ರವಾಗಿರ್ತದೆ ಹೀಗೆ ಅಭ್ಯಾಸ ಮತ್ತು ವೈರಾಗ್ಯ ಮೊದಲು ಪ್ರಾಣಾಯಾಮ ಆಸನ ಆಮೇಲೆ ವೈರಾಗ್ಯ ಹಾಗೂ ಅಭ್ಯಾಸ ಇವುಗಳಿಂದ ಮನಸ್ಸಿನ ನಿಗ್ರಹವನ್ನು ಮನುಷ್ಯ ಮಾಡಬಹುದು ಎಲ್ಲಕ್ಕೂ ಮುಖ್ಯವಾಗಿ ಮನೋಭಿಮಾನಿಗಳಾದ ರುದ್ರದೇವರು ಸ್ಕಂದ ಇಂದ್ರ ಗರುಡಶೇಷ ರುದ್ರರು ಸರಸ್ವತಿ ಭಾರತೀಯರು ಮುಖ್ಯ ಪ್ರಾಣದೇವರು ಇವರನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅದರಿಂದ ಮನೋಜಯವಾಗುವುದು ಬರೀ ಬಾಹ್ಯವಾದ ಉಪಾಯಗಳಿಂದಲ್ಲ ಇವುಗಳನ್ನು ಅವರ ಆಜ್ಞೆಯಿಂದ ಮಾಡಬೇಕಷ್ಟೇ ಪ್ರಯತ್ನವನ್ನು ಯಸ್ನ್ಮನೋ ಲಬ್ಧಪದ ಯದೇ ತನೈಶ್ ಶನೈರ್ ಮುಂಚತಿ ಕರ್ಮ ರೇಣುನ್ ಸತ್ವ ವೃದ್ಧೇನ ರಜಸ್ತಶ್ಶ್ಚ ವಿಧೂಯ ನಿರ್ವಾಣ ಮುಪೈತ್ಯ ನಿಂಧನ ಪರಮಾತ್ಮನಲ್ಲಿ ಒಮ್ಮೆ ಮನಸ್ಸು ಏಕಾಗ್ರವಾಗಿ ತನ್ನ ಸ್ಥಾನವನ್ನು ಪಡೆದರೆ ಅರ್ಥಾತ್ ಪರಮಾತ್ಮನನ್ನೇ ಚಿಂತನ ಮಾಡುವಂತಹ ರೂಢಿಯನ್ನು ಮಾಡಿಕೊಂಡ್ರೆ ಕ್ರಮವಾಗಿ ಎಲ್ಲ ಕರ್ಮ ರೇಣುಗಳನ್ನು ಕಳಚಿಬಿಡುತ್ತದೆ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುತ್ತದೆ ಕೊನೆಗೆ ಸತ್ವೇನ ವೃದ್ಧೇನ ಸತ್ವಗುಣದ ವಿಶೇಷವಾದ ವೃದ್ಧಿಯಾಗಿ ರಜೋಗುಣ ತಮೋಗುಣಗಳ ಕಾರ್ಯಗಳೆಲ್ಲ ದೂರ ಸರದು ಅನಿಂಧನಂ ನಿರ್ವಾಣ ಮುಪೈತಿ ಯಾವುದೇ ವಿಧವಾದ ಇಂಧನ ಇಲ್ಲದೆ ಇರುವ ಅಗ್ನಿ ಹೇಗೆ ತನ್ನಷ್ಟಕ್ಕೆ ತಾನೇ ಶಾಂತವಾಗಿ ಬಿಡುತ್ತದೆ ಯಾವ ಊರ್ವಲಗಳಿಲ್ಲ ಅಂದರೆ ತಾನೇ ಶಾಂತವಾಗಿ ಹೋಗುತ್ತೆ ಹಾಗೆ ಈ ಮನಸ್ಸು ಕೂಡ ತಾನು ಶಾಂತವಾಗಿ ಹೋಗಿಬಿಡುತ್ತೆ ಅಂತ ಇಲ್ಲಿ ಸತ್ವೇನ ಅಂದರೆ ಸತ್ವಗುಣ ಅಂತ ಕೆಲವರ ಅಭಿಪ್ರಾಯ ಅಥವಾ ಸತ್ವ ಅಂದರೆ ಬಲಜ್ಞಾನ ಸಮಾಹಾರ ರೂಪವಾಗಿರುವಂತಹ ಭಗವಂತನ ವಿಶೇಷವಾದ ಸಾಮರ್ಥ್ಯದಿಂದ ಯಾವ ಪರಮಾತ್ಮನ ಧ್ಯಾನವನ್ನು ಮಾಡ್ತಾನೋ ಅಂತಹ ಧ್ಯೇಯನಾದ ಪರಮಾತ್ಮನಲ್ಲಿರುವ ವಿಶಿಷ್ಟವಾದಂತಹ ಅನಂತವಾದ ಏನು ಬಲಜ್ಞಾನ ಸಮಾಹಾರ ಅಂತ ಅರ್ಥ ಸತ್ವ ಅಂದರೆ ಆ ಬಲ ಮತ್ತು ಜ್ಞಾನಗಳ ಸಮಾಹಾರ ರೂಪವಾದ ಸತ್ವ ಎಂಬ ಗುಣ ಆ ಸತ್ವಗುಣ ಎಂಬಂತಹ ಒಂದು ವಿಶಿಷ್ಟವಾದ ಭಗವಂತನ ಸಾಮರ್ಥ್ಯದಿಂದ ರಜಸ್ಸು ತಮಸ್ಸು ಚ ಅಂದರೆ ಸತ್ವ ಸತ್ವರಜಸ್ತಮೋ ಗುಣಗಳು ಮೂರನ್ನೂ ಇವನು ಪರಿಹರಿಸಿಕೊಂಡು ಆ ಮೂರೂ ಗುಣಗಳ ಕಾರ್ಯ ಇಲ್ಲ ಅಂತಾದ ಮೇಲೆ ಮನಸ್ಸು ಎಲ್ಲಿರುತ್ತದೆ ಮನಸ್ಸು ಇರೋದೇ ಇಲ್ಲ ಮನಸ್ಸನ್ನು ಕಳೆದುಕೊಂಡು ಬಿಡುತ್ತಾನೆ ತದೇವ ಮಾತ್ಮನ್ಯವರುದ್ಧ ಚಿತ್ತೋ ನ ಕಿಂಚಿತ್ ಬಹಿರಂತರಂ ವಾ ಪರಮಾತ್ಮನಲ್ಲಿಯೇ ಏಕಾಗ್ರವಾದ ಮನಸ್ಸಿದ್ದಾಗ ಅವನಿಗೆ ಬಾಹ್ಯ ಹಾಗೂ ಆಂತರ ಯಾವ ಇತರ ವಸ್ತುಗಳ ಬಗ್ಗೆಯೂ ಚಿಂತೆ ಇರೋದಿಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋದವನಿಗೆ ಮೇಲೆ ಹೇಳಿದ್ದು ಅದು ಮೋಕ್ಷದ ನಂತರದ ಮಾತು ಮನಸ್ಸನ್ನೇ ಕಳೆದುಕೊಳ್ತಾನೆ ಅನ್ನುವುದು ಮೋಕ್ಷದಲ್ಲಿ ಅದಕ್ಕೂ ಮೊದಲ ಹಂತ ಏನು ಅಂದರೆ ಮನಸ್ಸಿದ್ದರೂ ಮನಸ್ಸಿನಿಂದ ದೇವರನ್ನು ಬಿಟ್ಟು ಇನ್ನೇನನ್ನು ಚಿಂತೆ ಮಾಡುವುದಿಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿರ್ತಾನೆ ಮನಸ್ಸನ್ನೇ ಕಳೆದುಕೊಳ್ತಾನೆ ಮೋಕ್ಷದಲ್ಲಿ ಅಂದರೆ ಒಂದು ಸಮಸ್ಯೆ ಆಯಿತು ಹಾಗಾದರೆ ಮೋಕ್ಷದಲ್ಲಿ ನಮಗೆ ಸುಖವೇ ಇಲ್ಲ ಅಂತಾಯಿತು ಯಾವುದೇ ಸುಖವನ್ನು ಅನುಭವಿಸುವುದಕ್ಕೂ ದುಃಖವನ್ನು ಅನುಭವಿಸುವುದಕ್ಕೂ ಮನಸ್ಸು ತಾನೇ ನಮಗೆ ಬೇಕು ಮನಸ್ಸಿಲ್ಲ ಅಂದರೆ ಹೇಗೆ ಮನಸ್ಸು ಯಾಕೆ ಬೇಕು ಮನಸ್ಸು ಬೇಕಾಗಿಲ್ಲ ನಮ್ಮ ಸ್ವರೂಪಭೂತವಾದ ಮನಸ್ಸು ಸಾಕ್ಷಿಯಿಂದಲೇ ನಾವು ಎಲ್ಲವನ್ನೂ ಅನುಭವಿಸಬಹುದು ಇಲ್ಲಿ ಬಾಹ್ಯವಾದ ಮನಸ್ಸು ಸಂಸಾರದಲ್ಲಿ ಇರುತ್ತೆ ಆದರೆ ಮೋಕ್ಷದಲ್ಲಿ ಬಾಹ್ಯವಾದಂತಹ ಮನಸ್ಸಿಲ್ಲದೆ ಕೇವಲ ಸ್ವರೂಪ ಮನಸ್ಸಿನಿಂದಲೇ ಎಲ್ಲವನ್ನೂ ತಿಳಿಯಬಹುದು ಆನಂದವನ್ನು ಅನುಭವಿಸಬಹುದು ಯಾವುದೇ ತರಹದ ಕೊರತೆ ಮೋಕ್ಷದಲ್ಲಿ ನಮಗಾಗುವುದಿಲ್ಲ ಬಾಹ್ಯ ಮನೋ ವಿಲೀನ ಸ್ಯಾನ್ ಮುಕ್ತ ಚಿನ್ಮತ್ರಕ ಮನಃ ತನ್ನೈವಾನುಭವೇತ್ಸವ ಸ್ವಾತ್ಮಿನ್ನೇ ಮುಕ್ತಿದ ಮುಕ್ತಿತೇ ಬಾಹ್ಯವಾದ ಮನಸ್ಸು ಮೋಕ್ಷದಲ್ಲಿ ವಿಲೀನವಾಗತ್ತೆ ಚಿನ್ಮತ್ರಕವಾದ ಚೈತನ್ಯಸ್ವರುಪವವಾದ ಆಂತರವಾದ ಮನಸ್ಸು ಅವಶ್ಯವಾಗಿ ಮೋಕ್ಷದಲ್ಲಿಯೂ ಉಳಿಯುತ್ತದೆ ತೈಮ್ವಾನುಭವೆತ್ಸವ ಸ್ವಾತ್ಮಿನ್ನೇನ ಮುಕ್ತಿದ ಜೀವಸ್ವರು ಬೇರೆಯಲ್ಲ ಮನಸ್ಸು ಬೇರೆಯಲ್ಲ ಜೀವನ ಭೂತವಾದ ಕಣ್ಣು ಕಿವಿ ಅರ್ಥಾತ್ ಚಕ್ಷರೇಂದ್ರಿಯ ಶ್ರೋತ್ರೇಂದ್ರಿಯ ಮನಸ್ಸು ಪ್ರತಿಯೊಂದು ಜೀವನ ಸ್ವರೂಪದಲ್ಲಿವೆ ಜೀವಸ್ವರೂಪ ಅಂದರೆ ಏನಿಲ್ಲ ಒಂದು ಲಿಂಗದಾಗಿದೆ ಅಂತ ತಿಳ್ಕೋಬೇಡಿ ಗುಂಡು ಎಲ್ಲ ಇಂದ್ರಿಯಗಳಿದೆ ಆಕಾರಗಳಿವೆ ಅಂತಹ ಸ್ವರೂಪಭೂತವಾದ ಮನಸ್ಸಿನಿಂದ ಎಲ್ಲವನ್ನೂ ಮಾಡುವುದಕ್ಕೆ ಜೀವನಿಗೆ ಸಾಧ್ಯ ಇದೆ ಇನ್ನೊಂದು ಕಲತೆ ಏಕಚಾರಿ ಎನಿಕೇತಸ್ಯ ಅಪ್ರಮತ್ತೋ ಗುಹಾಶಯ ಅಲಕ್ಷಮಾಣ ಆಚಾರೈ ಮುನಿರೇಕ ಅಲ್ಪತೋಷಣ ಒಬ್ಬನೇ ಸಂಚಾರ ಮಾಡಬೇಕು ಸ್ವಂತ ಮನೆಯನ್ನು ಕಟ್ಟುವುದಕ್ಕೆ ಯಾವುದೇ ಶ್ರಮ ಪಡಬಾರದು ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡುವುದರಲ್ಲಿ ಮಾತ್ರ ತಪ್ಪಬಾರದು ಅಪ್ರಮತ್ತ ನಿಷಿದ್ಧ ಕರ್ಮಗಳೇನಾದರೂ ನನ್ನಿಂದ ನಡೀತಾವೋ ನಡೆಯದೇ ಇದ್ದಾಗೆ ನಾನು ನೋಡಿಕೊಳ್ಳಬೇಕು ಅನ್ನುವುದರ ಕಡೆಗೂ ಗಮನ ಇರಬೇಕು ವಿಹಿತ ಕರ್ಮಗಳಲ್ಲಿ ಬಿಟ್ಟು ಹೋಗ್ತಾವೋ ಅದು ಬಿಟ್ಟು ಹೋಗಬಾರದು ಅನ್ನುವುದರ ಕಡೆಗೂ ಗಮನ ಇರಬೇಕು ಪ್ರಮಾದ ಅನವಧಾನ ಇರಬಾರದು ಅಪ್ರಮತ್ತನಾಗಿರಬೇಕು ಗುಹಾಶಯ ಮನೆಯೇ ಇಲ್ಲ ಎಲ್ಲಿರಬೇಕಾಗಾದರೆ ಬಿಸಿಲಲ್ಲಿ ಮಳೆಯಲ್ಲಿ ಹಾಗೇ ಇರಬೇಕಾ ಗುಹಾಶಯ ದ್ವಿತೀಯ ಸ್ಕಂಧದಲ್ಲಿ ಬಂದಿದೆಯಲ್ಲ ಸತ್ಯಂಕ್ಷಿತವು ಕಿಂ ಕಶಿಪೋಃ ಪ್ರಯಾಸೈ ಬಾಹೌ ಸ್ವಸಿದ್ಧೇಹ್ಯುಪರ್ಹಣೈ ಕಿಂ ಸತ್ಯಂಜಲೌ ಕಿಂ ಪುರುಪರ್ಣ ಪಾತ್ರೈಹಿ ದಿಗ್ವಸ್ತ್ರಭೆ ಸತಿ ಕಂ ದುಕೂಲೈ ಚೀರ ಪಥಿ ನಂತ ದಿಶಂತ ಭಿಕ್ಷಾ ನೈವಾಂಘ್ರಿಪರೃತ ಸರಿತಪ್ಯಶಿಷ್ಯನ್ ರುದ್ಧಾ ಗುಹಾಕಿ ಅವಧೂತ ಸುಹೃನ್ನ ಕೃಷ್ಣ ಕಸ್ಮತ್ ಭಜಿ ಕವಯೋ ಧನದುರ್ಮದ ರುದ್ಧ ಗುಹಾಕ ಗುಹಾ ರುದ್ಧ ಎಲ್ಲ ಗುಹೆಗಳನ್ನು ಮುಚ್ಚಿಬಿಟ್ಟಿದ್ದಾರಾ ಎಲ್ಲ ಸರೋವರಗಳನ್ನು ಮುಚ್ಚಿ ಫ್ಲಾಟ್ಗಳನ್ನು ಇವತ್ತಿನವರು ಕಟ್ಟಿದ ಹಾಗೆ ಎಲ್ಲ ಗುಡ್ಡುಗಳನ್ನು ಗುಡ್ಡು ಕತ್ತರಿಸಿ ಹಾಕಿ ಗುಹೆಗಳನ್ನೆಲ್ಲ ಕಿತ್ತಿ ಮುಚ್ಚಿ ಹಾಳು ಮಾಡಿದ್ದಾರೆ ಏನಿಲ್ಲಲ್ಲ ಗುಹೆಗಳು ಬೇಕಾದಷ್ಟಿವೆ ಗುಹೆಗಳಲ್ಲಿ ಹೋಗಿ ವಾಸ ಮಾಡಿ ಯಾವ ಬಿಸಿಲು ಇರೋದಿಲ್ಲ ಯಾವ ಚಳಿಯೂ ಇರೋದಿಲ್ಲ ಎಂತಹ ಏರ್ ಕಂಡೀಷನ್ ಅಂದರೆ ನವವೃಂದಾವನ ಗಡ್ಡೆಯಲ್ಲಿ ಹೋದಾಗ ಬರ್ತದೆ ಹೊರಗೆ ಭಯಂಕರ ಬಿಸಿಲು ಅಂತಹ ಬಿಸಿಲಿದ್ದರೆ ಒಳಗೆ ತಂಪಿರುತ್ತೆ ಹೊಳಗೆ ಚಳಿ ಇದೆ ಅಂದರೆ ಒಳಗೆ ಬೆಚ್ಚಿಗೆ ಇರುತ್ತೆ ನೈಸರ್ಗಿಕವಾದಂತಹ ದೇವರ ಸೃಷ್ಟಿ ಅಷ್ಟು ಅದ್ಭುತವಾರದ್ದು ಗುಹೆಯಲ್ಲಿರ್ರಿ ಏನಾಗಿದೆ ಅಲಕ್ಷಮಾಣಾಚಾರೈಹಿ ಅಥವಾ ಇನ್ನೊಂದು ಅರ್ಥ ಇದು ಉತ್ತಮ ಅಧಿಕಾರಿಗಳು ಅದಿಲ್ಲ ಅಂದರೆ ಯಾರೋ ಮನೆ ಕಟ್ಟಿರ್ತಾರೆ ಹೋಗಿದ್ದುಬಿಡಿ ಸಾಕು ಕಟ್ಟೋದಕ್ಕೆ ನೀವ್ಯಾಕೆ ಭಾಳ ಹೋಗಿದ್ದುಬಿಡಿ ಅಂದರೆ ಅವ್ರನ್ನ ತಳ್ಳಿ ಅಲ್ಲ ಬಾಡಿಗೆ ತೊಗೊಂಡಿರಿ ಕಟ್ಟಲಿಕ್ಕೆ ಯಾಕೆ ಭಾಳ ಶ್ರಮ ಪಡ್ತೀರಿ ಅವರಂತೂ ಸಾಧಕರೇನಲ್ಲ ತಮ್ಮಷ್ಟಕ್ಕೆ ತಾವು ಲೌಕಿಕ ಜೀವನವನ್ನು ನಡೆಸುವವರು ಸಾಕಷ್ಟು ಜನ ಮನೆ ಕಟ್ಟಿರ್ತಾರೆ ನಿನಗೆ ಗುರುಗಳ ಅನುಗ್ರಹದಿಂದ ಸಾಧನೆಯ ಬುದ್ಧಿ ಬಂದಿದೆ ನೀನೇ ಯಾಕೆ ನೀನು ಸಮಯವನ್ನು ಹಾಳು ಮಾಡ್ಕೋತೀಯ ಯಾವುದೋ ಮನೆಯಲ್ಲಿರು ಗುಹಾಶಯ ಅಥವಾ ಗುಹಾದಲ್ಲಿ ಇರುವ ಪರಮಾತ್ಮನಲ್ಲಿ ಆಶಯ ಮನಸ್ಸನ್ನು ಇಟ್ಟವನಾಗಿರು ಗುಹಾರಹಿತಂ ಬ್ರಹ್ಮ ಅಂತ ಪ್ರಿಂಟ್ ಆಗಿದೆ ಗುಹಾ ನಿಹಿತಮ್ ಅದು ಗುಹಾ ನಿಹಿತನಾಗಿರತಕ್ಕಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟವನಾಗಿ ಏಕಾಂತದಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾಯಿರು ನಿನ್ನ ಆಚಾರಗಳಿಂದ ನಿನ್ನ ಗುರುತು ಯಾರಿಗೂ ಸಿಗಬಾರ್ದು ಆಂತಸ್ಮಾನ್ ಪುರುಹು ಏನಾನ ಸುಮ್ಮನೆ ಆ ಅಂತಸ್ಮಾನ್ ಪುರುಹು ನಿನ್ನಪರವಾಗಿ ನೀನು ಪಾರಾಯಣ ಮಾಡ್ತಾ ಕೊಡು ಇನ್ನೊಬ್ಬರಿಗೆ ನಾನು ಭಾರಿ ಪಾರಾಯಣ ಮಾಡ್ತೇನೆ ಅಂತ ಯಾಕೆ ತೋರಿಸ್ಕೊಳ್ತೀನಿ ನಿನ್ಪಾಡಿಗೆ ನೀನು ಮಾಡು ನೋಡೋರು ನೋಡ್ತಾರೆ ಬಿಟ್ಟರು ಬಿಡ್ತಾರೆ ಕಲಿಯೋರು ಕಲೀಲಿ ಬೇಡಾದ್ರೆ ಬಿಡಲಿ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಅಂತ ಮಾಡಬೇಡ ಆಚಾರೈಹಿ ಅಲಕ್ಷಮಾಣ ಮಡಿ ಮೈಲಿಗೆ ನಿನ್ಪಾಡಿಗೆ ನೀವು ಮಾಡ್ತಾಯಿರಿ ಅಷ್ಟೇ ಹೊರತು ನಾನು ಬಹಳ ಮಾಡ್ತೇನೆ ಅಂತ ಜನರಿಗೆ ತೋರಿಸಿಕೊಳ್ಳುವ ಕಾರಣ ಇಲ್ಲ ಮುನಿರೇಕ ಅಲ್ಪತೋಷಣ ಮನನಶೀಲನಾಗಿರಬೇಕು ಏಕಾಕಿಯಾಗಿರಬೇಕು ಸಿಕ್ಕದ್ದರಲ್ಲಿ ಸಂತೋಷ ಪಡಬೇಕು ಅಲ್ಪತೃಪ್ತಿ ಇರಬೇಕು ಗೃಹಾರಂಭೋಹಿ ದುಃಖಾಯ ವಿಫಲಶ್ಚ ಅಧ್ರುವಾತ್ಮನಃ ಸರ್ಪರಕೃತ ಪ್ರವಿಶ್ಯ ಸುಖಮೇಧತೆ ಮನೆಯನ್ನು ಹೊಸದಾಗಿ ಕಟ್ಟುವುದು ಇದು ಕೊನೆಗೆ ದುಃಖಕ್ಕೆ ಕಾರಣ ವ್ಯರ್ಥವೂ ಯಾಕೆ ವ್ಯರ್ಥ ಅಧ್ರುವಾತ್ಮನಃ ನೀನೇ ಇರೋದಿಲ್ಲ ನೀನೇ ಶಾಶ್ವತ ಅಲ್ಲ ಅಂದಮೇಲೆ ನಾಲ್ಕು ದಿವಸ ಇರೋದಕ್ಕೆ ಇಷ್ಟೇ ಆಗಿ ಕಷ್ಟಪಡ್ತಿದೆ ಕಷ್ಟಪಟ್ಟು ಕೊನೆಗೆ ಸುಖವಾಗಿರಬೇಕು ಅನ್ನೋಷ್ಟು ಹೊತ್ತಿಗೆ ನೀನು ಹೋಗೋ ಹೊತ್ತು ಬಂದುಬಿಟ್ಟಿರ್ತದೆ ಅದನ್ನು ನಾನು ಒಂದು ಸರ್ಪದಿಂದ ಕಲಿತೆ ಸರ್ಪ ಹೆಬ್ಬಾವಿನಿಂದ ಕಲಿತದ್ದೊಂದು ಬೇರೆ ಇದು ಸಾಮಾನ್ಯ ಹಾವು ಒಟ್ಟು ಎಲ್ಲ ಹಾವುಗಳು ಇರುವೆಗಳು ದೊಡ್ಡದಾದ ಹುತ್ತನ್ನು ಮಾಡಿರ್ತವೆ ಆ ಹುತ್ತಿನಲ್ಲಿ ಹೋಗಿ ಆರಾಮಾಗಿ ವಾಸ ಮಾಡಿಬಿಡ್ತದೆ ಅಷ್ಟೇ ಸರ್ಪ ತಾನೇನು ಕಷ್ಟಪಡೋದಿಲ್ಲ ಅದನ್ನು ಯಾವ ತರಹದ ಮನೆ ಕಟ್ಟುವ ವಿದ್ಯೆಯೂ ಅದಕ್ಕಿಲ್ಲ ಪ್ರಯತ್ನವೂ ಪಡೋದಿಲ್ಲ ಹಾಗೆ ನಾವು ಕೂಡ ಎಷ್ಟೋ ಜನ ಧರ್ಮಶಾಲೆಗಳನ್ನು ಮಾಡಿರ್ತಾರೆ ದೇವಸ್ಥಾನಗಳನ್ನು ಕಟ್ಟಿರ್ತಾರೆ ಮನೆಗಳನ್ನು ದೊಡ್ಡ ದೊಡ್ಡದಾಗಿ ಕಟ್ಟಿರ್ತಾರೆ ಹೋಗಿ ಆಶ್ರಯ ಪಡೋದು ಇದ್ಬಿಡೋದು ರಾತ್ರಿ ಮಲಗೋದು ಮತ್ತು ಮುಂಜಾನೆ ಹೊರಡೋದು ಅವಧೂತನಾದ ನನಗೆ ಯಾವ ಚಿಂತೆಯೂ ಇಲ್ಲ ನಾನು ಮತ್ತೆ ಮೇಲಿಂದ ಮೇಲೆ ಹೇಳೋ ಹಾಗೆ ಈ ಮಟ್ಟವನ್ನೇ ಮುಟ್ಟಬೇಕು ಅಂತಾಗದೇ ಇದ್ದರೂ ಕೊನೆ ಪಕ್ಷ ಮನೆ ಕಟ್ಟುವುದರೊಳಗೇನೇ ಅತೀ ಆಸಕ್ತಿಯನ್ನು ಇಟ್ಟುಕೊಂಡು ಹಾರಿ ಭಾರಿ ಮನೆ ಕಟ್ಟಬೇಕು ಅಂತ ಕಟ್ಟೋದೇ ಮುಗಿಯೋದಿಲ್ಲ ಇವನನ್ನ ಶಿಬಿಕ್ಕಾದ ಮೇಲೆ ಕಟ್ಟೋವರೆಗೂ ಮನೆ ಕಟ್ಟೋದೇ ಮುಗಿದೇ ಇದ್ದರೆ ಮುಂದೆ ಸುಖ ಯಾವಾಗ ಅನಿಸೋದು ಏನೋ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಾನ್ಯವಾದ ರೀತಿಯಲ್ಲಿ ಒಂದು ಮನೆ ಕಟ್ಟಿಕೊಂಡು ಸಾಧನೆಯನ್ನು ಬೇಗ ಪ್ರಾರಂಭ ಮಾಡಬೇಕು ಇಷ್ಟಾದರೂ ಸಂದೇಶವನ್ನು ಪಡೆದರೆ ಸಾಕು ಮನೆಯೇ ಕಟ್ಟದೆ ಗುಹೆಯಲ್ಲಿರೋ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಇಲ್ಲದೇ ಇದ್ದರೂ ವಿಶೇಷವಾದ ಆಸಕ್ತಿ ಅದರೊಳಗಿರಬಾರದು ಶಾಸ್ತ್ರದಲ್ಲಿ ದೇವರ ಚಿಂತನದಲ್ಲಿ ಇರಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ